ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಈಗ ಅಧ್ಯಾತ್ಮವೆಂದರೇನು ಎನ್ನತಕ್ಕಂಥ ವಿಚಾರದಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಧ್ಯಾತ್ಮ ಪ್ರಕಾಶ ಕಾರ್ಯ ಹೊಳನೇಹರಿಸಿಪುರ ಇವರು ಪ್ರಕಾಶ ಮಾಡಿದ ಪ್ರಕಾಶ ಮಾಡಿದಂತಹ ಈ ಸ್ವಾಮೀಜಿಯವರು ಬರೆದಿರತಕ್ಕಂತಹ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಧ್ಯಾತ್ಮ ಎಂದರೇನು ಅದರಲ್ಲಿ ನಾವು ನೋಡಿದ್ದು ಅಧ್ಯಾತ್ಮ ಅಂತ ಹೇಳಿದರೆ ನಿನ್ನೆ ದಿವಸ ನೋಡಿದ್ದೀವಿ ಮೊದಲನೇ ಭಾಗದಲ್ಲಿ ಆತ್ಮನನ್ನ ಕುರಿತಾದದ್ದು ಅಂತೇಳಿ ಅಂದರೆ ಆತ್ಮಾನಂ ಅಧಿಕೃತ್ಯ ವರ್ತತೆ ಇತಿ ಅಧ್ಯಾತ್ಮಂ ಆತ್ಮನನ್ನು ಕುರಿತಾಗಿ ಯಾವುದು ಇದೆಯೋ ಆತ್ಮನನ್ನು ಆತ್ಮನ ಬಗ್ಗೆ ಹೇಳ್ತಕ್ಕಂಥದ್ದು ಅಥವಾ ವಿಚಾರ ಮಾಡತಕ್ಕಂಥದ್ದು ಅದೇ ಅಧ್ಯಾತ್ಮ ಆತ್ಮಾನಂ ಅಧಿಶ್ರಿತ್ಯ ವರ್ತದೆ ಇತಿ ಆತ್ಮವನ್ನು ಆಶ್ರಯಿಸಿ ಒಂದು ವಿಚಾರ ಆತ್ಮವನ್ನೇ ಆಶ್ರಯಿಸಿ ಮಾಡತಕ್ಕಂತಹ ವಿಚಾರ ಆತ್ಮದ ಕುರಿತಾದ ವಿಚಾರ ಇದೇ ಅಧ್ಯಾತ್ಮ ಅಂಥೇಳಿ ಹಾಗಾದರೆ ಈ ಅಧ್ಯಾತ್ಮಕ್ಕೆ ಒಂದು ಪ್ರಕಾಶ ಯಾಕೆ ಅಧ್ಯಾತ್ಮ ಪ್ರಕಾಶ ಅಂತೇಳಿ ಕೇಳಿದಾಗ ಆತ್ಮನ ಕುರಿತಾಗಿ ವಿಚಾರ ಮಾಡಲಿಕ್ಕೆ ಜನರಿಗೆ ಅಜ್ಞಾನ ಇದೆ ಆ ಬಗ್ಗೆ ಆತ್ಮ ಅಂದರೆ ಏನು ಎಂಬ ಬಗ್ಗೆ ತಿಳಿವಿಲ್ಲ ಹಾಗಾಗಿ ಅದು ಅಜ್ಞಾನವೆಂಬಂಥ ಕತ್ತಲನ್ನು ಹೋಗಲಾಡಿಸ್ಲಿಕ್ಕೆ ಜ್ಞಾನಸ್ವರೂಪವಾದಂಥ ಪ್ರಕಾಶ ಗುರುರೂಪಿಯಾದಂತಹ ಮಾರ್ಗದರ್ಶನ ದಿಗ್ದರ್ಶನದ ಒಂದು ಪ್ರಕಾಶಕ ದಿಗ್ದರ್ಶಕ ಪ್ರಕಾಶ ಬೇಕಾಗ್ತದೆ ಅದೇ ಅಧ್ಯಾತ್ಮಜ್ಞಾನದ ಬೆಳಕು ಅಜ್ಞಾನಿಗಳ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಅಧ್ಯಾತ್ಮ ಪ್ರಕಾಶ ಹಾಗೆಯೇ ತಮ್ಮನ್ನು ತಾವು ಸರಿಯಾಗಿ ತಿಳ್ಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಯಾರು ಅಂಥೇಳಿ ಆದರೂ ಕೂಡ ಅವರಿಗೆ ತಿಳಿದಿದೆ ನನ್ನನ್ನು ನಾನು ಅಂಥೇಳಿ ಹೇಳುವಂತಹ ಅಜ್ಞಾನ ಇರುತ್ತದೆ ಅಂಥೇಳಿ ನಿನ್ನೆ ಕೇಳಿದ್ದೀವಿ ಅಂದರೆ ನಾನು ಅಂದರೆ ನಿಜವಾಗಿ ಆತ್ಮ ಎನ್ನತಕ್ಕಂಥ ಜ್ಞಾನ ಇರೋದಿಲ್ಲ ಆದರೂ ಕೂಡ ನಾನು ಅಂದರೆ ಏನಂತ ತಿಳಿದಿದೆ ನನಗೆ ಅಂಥೇಳಿ ಅವರು ಆ ಬಗ್ಗೆ ಉದಾಸೀನದಿಂದ ಅವರು ಬೇರೆಯವರು ಯಾರು ಏನು ಏನು ಮಾಡ್ತಾರೆ ಅಂತೇಳಿ ಅದರ ಬಗ್ಗೆ ಬೇರೆಯವರು ಹೇಗೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ತನ್ನಂತಾನು ತಿಳಿದಿರುವುದಿಲ್ಲ ಆ ಬಗ್ಗೆ ಅಸಡ್ಡೆಯನ್ನು ಇರ್ತಾರೆ ಇದು ಅಜ್ಞಾನವಲ್ವೇ ಅಂತೇಳಿ ಹೇಳ್ತಾರೆ ಆವಾಗ ಇನ್ನೊಂದು ಪ್ರಶ್ನೆ ಬರ್ತದೆ ಜನರೆಲ್ಲ ಹೆಡ್ಡರು ಅಜ್ಞಾನಿಗಳು ಅಂಥೇಳಿ ಹೇಳಿ ಯಾವ ಕೆಲಸಕ್ಕೂ ಬಾರದ ಈ ವಿಷಯ ಆತ್ಮ ಆತ್ಮ ಎನ್ನತಕ್ಕಂಥ ವಿಷಯ ವ್ಯವಹಾರಕ್ಕೆ ಯಾವುದಕ್ಕೂ ಇದು ಬೇಕಾಗುವುದಿಲ್ಲ ಅದನ್ನು ಅವರಿಗೆ ತಿಳಿಸುವುದಕ್ಕೆ ಅಂತೇಳಿ ಹೊರಟ್ರೆ ಅಂಥವ್ರನ್ನು ಕಂಡು ಲೋಕವು ನಗದೇ ಇದ್ದೀತೆ ಅಂತೇಳಿ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ಸ್ವಾಮೀಜಿಗಳು ಗುರುಗಳು ಸಚ್ಚಿದಾನಂದ ಸ್ವಾಮೀಜಿಯವರು ಯಾವುದಕ್ಕೂ ಪ್ರಯೋಜನ ಇಲ್ಲದ ಈ ಜ್ಞಾನ ಆತ್ಮದ ಬಗ್ಗೆ ಜನರೆಲ್ಲ ದಡ್ಡರು ಅಂತೇಳಿ ಹೇಳ್ತಾ ಅವರನ್ನು ನಿಂದಿಸ್ತಾ ಕೆಲಸಕ್ಕೆ ಯಾವ ಕೆಲಸಕ್ಕೂ ಬಾರದು ಈ ವಿಷಯವನ್ನು ತಿಳಿಸ್ಲಿಕ್ಕೆ ಹೊರಟ್ರೆ ಅಂಥವ್ರನ್ನು ಕಂಡು ಲೋಕ ಏನು ಹೇಳಿತು ನಗಲಿಕ್ಕಿಲ್ವೇ ಅಂತೇಳಿ ಪ್ರಶ್ನೆ ಅದಕ್ಕೆ ಉತ್ತರ ಇದು ಜನರನ್ನು ಜರೆಯುವಂಥದ್ದು ನಿಂದಿಸುವಂತದ್ದು ಹೀಗಳೆಯುವಂಥದ್ದು ಅಲ್ಲ ಹೊರತಾಗಿ ಅವರಿಗೆ ಗೊತ್ತಿಲ್ಲದ ವಿಷಯವನ್ನು ಅವರಿಗೆ ಹೇಳ್ತಕ್ಕಂಥದ್ದು ಅಷ್ಟೆ ಜನರಿಗೆ ಹೊಸ ವಿಷಯವನ್ನು ತಿಳಿಸುವವರು ಇದು ಜನರಿಗೆ ತಿಳಿಯೋದು ಎನ್ನದೇ ಮತ್ತು ಹೇಳ ಅಂತ ಹೇಳಬೇಕು ಜನರಿಗೆ ಗೊತ್ತಿಲ್ಲದೇ ವಿಷಯ ಒಂದು ಹೊಸ ವಿಷಯ ಹ್ಞೂ ಸಾಮಾನ್ಯ ಜನಸಾಮಾನ್ಯರಿಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು ಅದನ್ನು ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದೆ ಅಂತೇಳಿ ಹೇಳಲಿಕ್ಕಾಗ್ತದೆ ಇದು ಜನರಿಗೆ ಗೊತ್ತಿಲ್ಲ ಅಂತಲೇ ಹೇಳಬೇಕು ತಾನೆ ಇದಕ್ಕೊಂದು ಉದಾಹರಣೆ ನೋಡಿ ಅಲ್ಯೂಮಿನಿಯಮ್ ಎನ್ನುವಂತಕ್ಕಂತಹ ಒಂದು ಲೋಹ ಜಿ ಮಣ್ಣಿನಲ್ಲಿ ಇದೆ ಅಂಥೇಳಿ ಜನರಿಗೆ ಮೊದಲು ತಿಳಿದಿರಲಿಲ್ಲ ಆಗ ಈ ವಿಷಯ ಅನೇಕರಿಗೆ ತಿಳಿಯೋದು ಇದು ಗೊತ್ತಿಲ್ಲ ಅಂಥೇಳಿ ಭೌತಿಕ ಶಾಸ್ತ್ರಜ್ಞರು ಕೂಡ ಭೌತಶಾಸ್ತ್ರಜ್ಞರು ಅಥವಾ ರಸಾಯನಶಾಸ್ತ್ರಜ್ಞರು ವಿಜ್ಞಾನಿಗಳು ಆ ಲೋಹವನ್ನು ಮಣ್ಣಿಂದ ತೆಗೆದು ಶೋಧಿಸಿ ತೋರಿಸಿದರು ಇದರಿಂದ ಅವರು ನಗೆ ಪಾಟಲ್ ಆ ವಿಜ್ಞಾನಿಗಳು ಇಲ್ಲ ಈಗ ಅವರು ಅಲ್ಯೂಮಿನಿಯಂ ಲೋಹವನ್ನು ಬಗೆ ಬಗೆಯಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಈ ಭೌತಶಾಸ್ತ್ರಜ್ಞರು ಮಾಡಿದಂತಹ ಉಪಕಾರವನ್ನು ಸ್ಮರಿಸುತ್ತಾ ಕೂಡ ಇದ್ದಾರೆ ಹಾಗಾದರೆ ನಮ್ಮ ಹೆಡ್ಡತನವನ್ನು ಹೊರಕ್ಕೆ ಹಾಕಿದ್ರಲ್ಲ ಅಂಥೇಳಿ ಯಾರೂ ಕೂಡ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳಿದ್ರಲ್ಲ ಅಂಥೇಳಿ ಯಾರೂ ಹೇಳ್ತಾಯಿಲ್ಲ ಆದರೆ ಅವರು ಉಪಕಾರ ಮಾಡಿದ್ರು ಆತ್ ಅಂಥೇಳಿ ಹೇಳ್ತಾರೆ ಸಂಶೋಧನೆ ಮಾಡಿ ನಮ್ಮ ಜನಜೀವನಕ್ಕೆ ಉಪಕಾರ ಆಯಿತು ಅಂತೇಳಿ ಹೇಳ್ತಾರೆ ಈ ಆತ್ಮವಿಚಾರದಲ್ಲಿ ಕೂಡ ಹಾಗೆ ಅಂದರೆ ತಿಳಿಯದ್ದನ್ನು ತಿಳಿಸಿಕೊಟ್ರೆ ಜನರು ಅಂಥವ್ರ ಬಗ್ಗೆ ಉಪಕಾರ ಸ್ಮರಣೆಯನ್ನು ಮಾಡಬೇಕೇ ಹೊರತು ಅವರೊಡನೆ ಸಿಟ್ಟು ಮಾಡಿಕೊಳ್ಳುವುದಕ್ಕೆ ಅಥವಾ ಅವರನ್ನು ತಮಾಷೆ ಮಾಡೋದಕ್ಕೆ ಕಾರಣ ಇಲ್ಲ ಹಾಸ್ಯ ಅಪಹಾಸ್ಯಗಳನ್ನು ಮಾಡೋದಕ್ಕೆ ಕಾರಣ ಇಲ್ಲ ಆಗ ಪ್ರಶ್ನೆ ಬರ್ತದೆ ನೋಡಿ ಎಲ್ಲಿಂದೆಲ್ಲಿಗೆ ನಿಮ್ಮ ಉಪಮೆ ಹೋಲಿಕೆ ಅಂಥೇಳಿ ಭೌತಶಾಸ್ತ್ರದ ಶೋಧನೆಗಳಿಂದ ಕಂಡುಹಿಡಿದ ವಿಷಯಗಳು ನಮ್ಮ ಲೌಕಿಕ ವ್ಯವಹಾರಕ್ಕೂ ಉಪಯೋಗ ಆಗ್ತದೆ ಆದ ಕಾರಣ ಜನರು ಆ ಶಾಸ್ತ್ರದ ವಿದ್ವಾಂಸರನ್ನು ಜ್ಞಾನಿಗಳನ್ನು ವಿಜ್ಞಾನಿಗಳನ್ನು ಗೌರವಿಸುವಂಥದ್ದು ಸರಿಯೇ ಆಗಿದೆ ಆದರೆ ನಿಷ್ಪ್ರಯೋಜನವಾಗಿರತಕ್ಕಂತಹ ಈ ಅಧ್ಯಾತ್ಮ ವಿಚಾರವನ್ನು ಹರಡುವುದರಿಂದ ಲೌಕಿಕವಾಗಿ ಯಾವುದೇ ಪ್ರಯೋಜನ ಇಲ್ಲ ಇದಕ್ಕೆ ಇಂತಹ ಒಂದು ಅಧ್ಯಾತ್ಮ ವಿಚಾರವನ್ನ ಇದೊಂದು ನಿಷ್ಪ್ರಯೋಜಕವಾದದ್ದು ಹ್ಞೂ ಇದನ್ನು ನೀವು ಪ್ರಚಾರ ಮಾಡಿದರೆ ಯಾರು ಸ್ಮರಿಸ್ತಾರೆ ಅಥವಾ ಇದರಿಂದ ಏನು ಪ್ರಯೋಜನ ಹ್ಞೂ ಅಂತೇಳಿ ಪ್ರಶ್ನೆ ಯಾವ ಉಪಕಾರವೂ ನಮಗೆ ಗೊತ್ತಾಗೋದಿಲ್ಲ ಈ ಅಧ್ಯಾತ್ಮ ವಿಚಾರವನ್ನು ಹರಡುವುದರಿಂದ ಆದ ಕಾರಣ ಭೌತಿಕ ಶಾಸ್ತ್ರದ ಅಂದರೆ ಮೆಟೀರಿಯಲ್ ಸೈನ್ಸ್ ಅಥವಾ ಫಿಸಿಕ್ಸ್ ಭೌತಿಕ ಶಾಸ್ತ್ರ ಲೌಕಿಕವಾದಂತಹದ್ದು ಅದರ ತಿಳುವಳಿಕೆಯನ್ನು ಜನರಲ್ಲಿ ಹಬ್ಬಿಸುವುದಕ್ಕಾಗಿ ಸರ್ಕಾರದವರು ವಿದ್ಯಾಶಾಲೆಗಳಲ್ಲಿ ಮತ್ತು ಆ ಶಾಸ್ತ್ರವನ್ನು ಬೋಧಿಸುವುದಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ವಿಜ್ಞಾನ ಕಲೀದಿ ಎಲ್ಲರೂ ವಿಜ್ಞಾನ ವೈಜ್ಞಾನಿಕ ದೃಷ್ಟಿಯುಳ್ಳವರಾಗಿ ಅಂತೇಳಿ ಹಾಗೆಯೇ ಅಧ್ಯಾತ್ಮ ವಿಚಾರವನ್ನು ಪಾಠಗಳ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಆಗ್ತದ ಯಾಕಂದರೆ ಲೌಕಿಕವ ವ್ಯವಹಾರಕ್ಕೆ ಏನಾದರೂ ಉಪಯೋಗ ಉಂಟಾದ್ರಿ ಅಂಥೇಳಿ ಪ್ರಶ್ನೆ ಆಗ ಉತ್ತರ ಸ್ವಾಮಿ ಗುರುಗಳು ಹೇಳ್ತಾರೆ ಅಧ್ಯಾತ್ಮ ವಿಚಾರ ಮಾಡತಕ್ಕಂಥದ್ದು ಅದು ನಿಷ್ಪ್ರಯೋಜನ ನಿಷ್ಪ್ರಯೋಜಕ ಅಂಥೇಳಿ ಹೇಗೆ ತಿಳ್ಕೊಂಡ್ರಿ ಅದನ್ನು ವಿಚಾರ ಮಾಡಿದ ಮೇಲೆ ಅಲ್ವೇ ಅದರಲ್ಲಿ ಪ್ರಯೋಜನ ಉಂಟ ಇಲ್ಲವ ಅಂತೇಳಿ ಗೊತ್ತಾಗಬೇಕು ಹ್ಞೂ ಯಾವುದೋ ಒಂದು ದಾರಿಯಲ್ಲಿ ಹೋದಾಗಲೇ ತಾನೇ ನಮಗೆ ಅದನ್ನು ಆಗಬೇಕಾದ್ದು ಅದರಲ್ಲಿ ಏನು ಫಲ ಸಿಗ್ತದೆ ಆ ದಾರಿಯಲ್ಲಿ ಅಂತೇಳಿ ಹೋಗದೆ ಈ ಹಿಂದ ಹಿಂದು ಈಚೆ ಅದು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಆಗ್ತದೆ ಹೋಗಿ ನೋಡಬೇಕು ಭೌತಿಕ ಶಾಸ್ತ್ರದ ಪ್ರಯೋಜನವನ್ನು ಮನಗಂಡ ಮೇಲೆಯೇ ಸರ್ಕಾರದವರು ಕೂಡ ವಿದ್ಯಾಶಾಲೆಗಳು ಅದನ್ನು ಬೋಧಿಸೋದಕ್ಕೆ ಏರ್ಪಾಡು ಮಾಡಿದರು ಅದರಿಂದ ಪ್ರಯೋಜನ ಇದೆ ಅಂತೇಳಿ ಅದೇ ರೀತಿ ಅಧ್ಯಾತ್ಮಶಾಸ್ತ್ರ ಪ್ರಯೋಜನವನ್ನು ಮನಗಂಡರೆ ಸರ್ಕಾರ ಅದನ್ನು ಬೋಧಿಸೋದಕ್ಕೆ ಏರ್ಪಾಡು ಮಾಡಿ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ನೋಡಿ ಆವಾಗಲೇ ಅವರು ಹೇಳಿದ್ದಾರೆ ಅದನ್ನೇ ಈಗ ನಾವು ಕಾಣ್ತಾ ಇದ್ದೇವೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಬೋಧಿಸಬೇಕು ರಾಮಾಯಣ ಮಹಾಭಾರತಗಳನ್ನು ಬೋಧಿಸಬೇಕು ಶಾಲೆಗಳಲ್ಲಿ ಅಂತೇಳಿ ಹೇಳುವಂತಹ ಒಂದು ಜನರಲ್ಲಿಯೇ ಈ ಒಂದು ಅಭಿಪ್ರಾಯ ಮೂಡಿಬರ್ತಾ ಇದೆ ಇನ್ನು ಅದು ಕೇಂದ್ರೀಕೃತವಾಗಿ ಸಾಂದ್ರೀಕೃತವಾಗಿ ಶಾಸನ ರೂಪವಾಗಿ ಸರ್ಕಾರದಿಂದ ಜಾರಿ ಆಗಬೇಕಷ್ಟೆ ಸರ್ವರ ಬಹುಮತದ ಒಂದು ತೀರ್ಮಾನ ಆಗಬೇಕಾಗಿದೆ ಜನರೆಲ್ಲ ಈ ಬಗ್ಗೆ ಮತ್ತು ಸರ್ಕಾರ ಕೂಡ ಸಂಸದರು ಇರ್ಬೋದು ಅಲ್ಲ ಅಥವಾ ಶಾಸಕರು ಇರ್ಬೋದು ಇವರಿಗೆಲ್ಲ ಇದರಲ್ಲಿ ಏಕಾಭಿಪ್ರಾಯ ಮೂಡಬೇಕಾಗಿದೆ ಅಷ್ಟೆ ಹಾಗೆಯೇ ಅಂದರೆ ಅದರಲ್ಲಿ ಪ್ರಯೋಜನ ಕಂಡ್ರೆ ಆವಾಗ ಅದನ್ನು ಕೂಡ ಬೋಧಿಸಲಿಕ್ಕೆ ಏರ್ಪಾಡು ಮಾಡ್ತಾರೆ ಈ ಬ ವಿಜ್ಞಾನದಲ್ಲಿ ಪ್ರಯೋಜನ ಕಂಡಿದೆ ಅವರಿಗೆ ಹಾಗಾಗಿ ಮಾಡಿದ್ದಾರೆ ಇದು ಇನ್ನೂ ನೋಡಲಿಲ್ಲ ಆ ಮಾರ್ಗದಲ್ಲಿ ಹೋದವರು ಯಾರಾದರೂ ಇದ್ದರೆ ಹೆಚ್ಚಿನ ಆಗ ಅವ ಅದರ ಅನುಭವ ಅವರಿಗೆ ಆಗಿದ್ದರೆ ಆವಾಗ ಗೊತ್ತಾಗ್ತದೆ ಅಧ್ಯಾತ್ಮ ಮಾರ್ಗದಲ್ಲಿ ಹೋದವರು ಇದರಲ್ಲಿ ಸಂಶಯ ಏನಿದೆ ಈಗಲೂ ಕೂಡ ಕೆಲವು ಕಡೆ ಅಧ್ಯಾತ್ಮಶಾಸ್ತ್ರವನ್ನು ಕಲಿಸಬೇಕು ಅನ್ನತಕ್ಕಂಥ ಏರ್ಪಾಡು ಕೂಡ ಇದೆ ಕೆಲವು ಶಾಲೆಗಳಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ವತಿಯಿಂದ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಅವರು ಆಡಳಿತ ಮಂಡಳಿಯವರು ಆ ಬಗ್ಗೆ ಆಸಕ್ತರಾಗಿದ್ದಲ್ಲಿ ಅಥವಾ ಒಬ್ಬ ದಾರಿಯಲ್ಲಿ ಹೋಗಿದ್ದಲ್ಲಿ ಅವರಿಗೆ ಗೊತ್ತಿರ್ತದ ಪ್ರಯೋಜನ ಅಂಥದ್ದನ್ನು ಆ ಶಾಲೆಗಳಲ್ಲಿ ಕಲಿಸ್ತಾ ಇದ್ದಾರೆ ಖಾಸಗಿಯಾಗಿ ಪಠ್ಯೇತರವಾಗಿ ಪಾ ಪಾಠದಲ್ಲಿ ಇನ್ನೂ ಬಂದಿಲ್ಲ ಆದರೂ ಕೂಡ ಅಥವಾ ಕೆಲವು ಪಾಠಶಾಲೆಗಳೇ ಇವೆ ಪಾಠಶಾಲೆಗಳು ಅಲ್ಲಿ ಪೂರ್ತಿಯಾಗಿ ಅದನ್ನೇ ಕಲಿಸ್ತಾರೆ ಆಗ ಪ್ರಶ್ನೆ ಬರ್ತದೆ ಅದು ಇರಬಹುದು ಆದರೂ ಆಧ್ಯಾತ್ಮಿಕ ವಿಚಾರದಿಂದ ಪ್ರಯೋಜನವೇನು ಅಂತೇಳಿ ನನಗೆ ಪ್ರಶ್ನೆ ಅಂತೇಳಿ ಬರ್ತಾರೆ ಈಗಿನ ಪ್ರಶ್ನೆಯಂತೆ ಪ್ರಸ್ತುತ ಅದಕ್ಕೆ ಉತ್ತರ ಹೇಳ್ತಾ ಸ್ವಾಮೀಜಿಯವರು ಹ್ಞೂ ಸತ್ತಿದಾನಂದೇಂದ್ರ ಸ್ವಾಮೀಜಿಯವರು ಹೇಳ್ತಾರೆ ಪ್ರಯೋಜನವೋ ಅದಕ್ಕೆ ಆತ್ಮಸ್ವರೂಪವನ್ನು ಅರಿಯದ ಜನರು ಎಷ್ಟೋ ಅನರ್ಥಗಳಿಗೆ ಗುರಿಯಾಗಿದ್ದಾರೆ ಅಂತ ಅನರ್ಥಗಳನ್ನು ಹೋಗಲಾಡಿಸಿಕೊಂಡು ಆನಂದದಿಂದ ವ್ಯವಹಾರ ಮಾಡಬಹುದು ಎಂಬುದೇ ಈ ವಿಚಾರದ ಪ್ರಯೋಜನ ಅಂದ್ರೇನು ನಾನು ಕೇವಲ ಆತ್ಮ ನಾನು ಮನಸ್ಸಲ್ಲ ಬುದ್ಧಿಯಲ್ಲ ಹಾಂ ಪಂಚೇಂದ್ರಿಯಗಳಲ್ಲ ಅಂದರೆ ಪಂಚಜ್ಞಾನೇಂದ್ರಿಯಲ್ಲ ಪಂಚ ಕರ್ಮೇಂದ್ರಿಯಗಳಲ್ಲ ಹ್ಞೂ ಮನಸ್ಸು ಅಲ್ಲ ಬುದ್ಧಿಯೂ ಅಲ್ಲ ಚಿತ್ತವೂ ಅಲ್ಲ ಅಹಮೂ ನಾನಲ್ಲ ನಾನು ಯಾವುದು ಕೇವಲ ನಿತ್ಯ ಶುದ್ಧ ಆತ್ಮ ಎನ್ನತಕ್ಕಂತಹ ತಿಳಿವು ಆ ಬಗೆಗಿನ ತಿಳಿವಿಲ್ಲದೆ ಕೇವಲ ಈ ದೇಹವೇ ನಾನು ಈ ಮನಸ್ಸು ನನ್ನದು ಈ ಇಂದ್ರಿಯಗಳು ನನ್ನದು ಅದೇ ನಾನು ಅಂಥೇಳಿ ಚಿಂತಿಸ್ತಾ ನಮ್ಮ ದೇಹಕ್ಕೆ ಮನಸ್ಸಿಗೆ ಆಗತಕ್ಕಂತಹ ಬೇರೆ ಬೇರೆ ರೀತಿಯ ಶಾರೀರಿಕ ಭಾವನಾತ್ಮಕ ಮಾನಸಿಕವಾದಂತಹ ಆ ಹಿಂಸೆಗಳನ್ನು ಅನುಭವಿಸುತ್ತಾ ಇದು ನನ್ನದು ನಾನು ಅಂತೇಳಿ ಅನುಭವಿಸ್ತಾ ನನಗೆ ಆಗ್ತಾಯಿದೆ ಹಿಂಸೆ ಅಂತೇಳಿ ಅನುಭವಿಸ್ತಾ ತಿಳಿದು ಅದರಿಂದಾಗಿ ಹಿಂಸೆಗೆ ತೊಂದರೆಗೊಳಗಾಗಿದ್ದಾರೆ ಲೋಕದಲ್ಲಿ ನಾನು ಆತ್ಮ ಇದೆಲ್ಲ ನನಗೆ ಸಂಬಂಧಪಟ್ಟದ್ದಲ್ಲ ನಾನು ಪರಿಶುದ್ಧ ಆತ್ಮ ನಿತ್ಯ ಅಮೃತ ಆತ್ಮ ಮರ ಮರಣವಿಲ್ಲದಂಥವ ಅಂತೇಳಿ ತಿಳ್ಕೊಂಡ್ರೆ ಮರಣದ ಭಯವೇ ಇರುವುದಿಲ್ಲ ನಾನು ಸಾಯುವುದಿಲ್ಲ ಅಂಥೇಳಿ ಯಾವಾಗ ಮನುಷ್ಯನಿಗೆ ಗೊತ್ತಾಗ್ತದೆ ಸಾವಿನ ಭಯ ಇಲ್ಲ ಸಾವಿನ ಭಯ ಇಲ್ಲದವನಿಗೆ ನೋವಿನ ಭಯವೂ ಇಲ್ಲ ಹಾಂ ಆತ್ಮಕ್ಕೆ ಸಾವಿಲ್ಲ ಆತ್ಮವನ್ನು ಒಣಗಿಸ್ಲಿಕ್ಕಾಗೋದಿಲ್ಲ ಕೊಯ್ಲಿಕ್ಕಾಗೋದಿಲ್ಲ ತುಂಡು ಮಾಡಲಿಕ್ಕಾಗೋದಿಲ್ಲ ಛಿದ್ರ ಮಾಡಲಿಕ್ಕಾಗೋದಿಲ್ಲ ತೂತು ಮಾಡಲಿಕ್ಕಾಗೋದಿಲ್ಲ ಎಲ್ಲ ಬರ್ತದೆ ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಅನೇಕ ಅಂಥ ವಿಚಾರ ಅಂತಹ ತತ್ವ ನಾನು ಅಂಥೇಳಿ ವಿಚಾರ ಯಾವಾಗ ಮಾಡ್ತೇವೋ ನಾವು ಆವಾಗ ನಮಗೆ ಈ ದೈಹಿಕ ಶಾರೀರಿಕ ಅಥವಾ ಮಾನಸಿಕವಾದಂತಹ ಯಾವುದೇ ಕ್ಲೇಶ ತಾಪತ್ರೆಗಳಿಲ್ಲದೆ ನಾವು ಆನಂದವಾಗಿ ಜೀವನವನ್ನು ಮಾಡಬಹುದು ಅದೇ ಇದರ ಪ್ರಯೋಜನ ಆಧ್ಯಾತ್ಮ ಆಧ್ಯಾತ್ಮಿಕ ವಿಚಾರದ ಪ್ರಯೋಜನ ಅಂತೇಳಿ ಹೇಳ್ತಾರೆ ಅಂದರೆ ಯಾವುದೇ ಇವೆಲ್ಲ ಅನಿತ್ಯ ಅದೊಂದೇ ಸತ್ಯ ಇವೆಲ್ಲ ವ್ಯತ್ಯಾಸ ಆಗತಕ್ಕಂಥವುಗಳು ಅದು ಮಾತ್ರ ಅವಿಕಾರಿ ನಿರ್ವಿಕಾರ ವಿಕಾರವಾಗದಂಥದ್ದು ಅಂಥೇಳಿ ಅದೇ ನಾನು ತತ್ ತುಮ್ ಹಸಿ ಅದೇ ನೀನಾಗಿದ್ದಿ ಅಂತೇಳಿ ಉಪನಿಷತ್ತು ಕೂಡ ಹೇಳ್ತದೆ ಅಂಥೇಳಿ ತಿಳಿದ್ರೆ ಆಮೇಲೆ ಆನಂದದಿಂದ ವ್ಯವಹಾರ ಮಾಡ್ಬೋದು ಏನು ಬಂದರೂ ಕೂಡ ಸ್ಥಿತಪ್ರಜ್ಞಸೆ ಕಾಭಾಷಾ ಅಂತೇಳಿ ಅರ್ಜುನ ಕೇಳಿದಾಗ ಉತ್ತರ ಕೊಟ್ಟ ಹಾಗೆ ಸ್ಥಿತವದೀಹಿ ಮುನಿರುಚ್ಯತೆ ಅಂದರೆ ಅವನು ಸ್ಥಿತಪ್ರಜ್ಞ ಅಂತೇಳಿ ಹೇಳಿದರೆ ಸ್ಥಿರವಾಗಿರತಕ್ಕಂಥದ್ದು ಸುಖ ದುಃಖ ಶೀತೋಷ್ಣ ಎಲ್ಲ ದ್ವಂದ್ವಗಳಲ್ಲಿ ಒಂದೇ ರೀತಿ ಇರತಕ್ಕಂಥದ್ದೇ ಸ್ಥಿತಪ್ರಜ್ಞತೆ ಏನು ಬಂದರೂ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಸ್ಥಿರಚಿತ್ತದಿಂದ ಸಮಚಿತ್ತದಿಂದ ಸಮತ್ವ ಯೋಗ ಉಚ್ಚತಿ ಅಂಥೇಳಿ ಹೇಳ್ತಾರೆ ಹಾಗೇ ಕೆಲಸ ಮಾಡತಕ್ಕಂಥದ್ರಲ್ಲಿ ಒಂದು ಕೌಶಲ್ಯಯುತವಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಯಾವುದೇ ಕೆಲಸವನ್ನು ಅದು ಕೂಡ ಯೋಗವೇ ಹ್ಞೂ ಅಂಥೇಳಿ ಹೇಳ್ತಾರೆ ಹೀಗೆ ಎಲ್ಲ ಪ್ರಯೋಜನವನ್ನು ಆ ಯೋಗವನ್ನು ನಾವು ಸಿದ್ಧಿ ಮಾಡಿಕೊಳ್ಳಬೋದು ಯೋಗ ಕರ್ಮಸು ಕೌಶಲಂ ಅಂಥೇಳಿ ಕೂಡ ಬರ್ತದೆ ಸಮತ್ವ ಯೋಗ ಉಚ್ಚತೆ ಚಿತ್ತವೃದ್ಧ ನಿರೋಧ ಚಿತ್ತ ವೃತ್ತಿ ನಿರೋಧ ಯೋಗ ಮುಚ್ಚ್ಯತೆ ಈ ಚಿತ್ತ ವೃತ್ತಿಗಳ ನಿರೋಧ ಆಗ್ತದೆ ಇದರಿಂದ ಯಾಕಂದರೆ ಮನಸ್ಸನ್ನು ನಾವು ಬಿಗಿಹಿಡಿದು ಆ ಆತ್ಮದ ವಿಚಾರದಲ್ಲಿ ತೊಡಗಿದಾಗ ಮನಸ್ಸಿನಲ್ಲಿ ಬೇರೆ ಯಾವುದೇ ಚಿತ್ತದ ವೃತ್ತಿಗಳು ಅಂದರೆ ಯೋಚನೆಗಳು ಬೇರೆ ಬೇರೆ ಬಾರದೆ ಕೇವಲ ಆತ್ಮದ ಬಗ್ಗೆ ವಿಚಾರ ಮಾಡ್ತಾ ಹೋದ ಹಾಗೆ ಆವಾಗ ಅದೇ ಒಂದು ಯೋಗಸಿದ್ಧಿ ಆಗ್ತದೆ ಹೀಗೆ ಇದು ಇದರ ಪ್ರಯೋಜನ ಅದರಿಂದ ನಾವು ದುಃಖದಿಂದ ಅತೀತರಾಗಬಹುದು ಸುಖ ದುಃಖಗಳು ಎರಡನ್ನೂ ಮೀರಿದ ಪುಣ್ಯಪಾಪಗಳು ಎರಡನ್ನೂ ಮೀರಿದಂತಹ ಸತ್ವರಜ ತಮ ಮೂರು ತ್ರಿಗುಣಾತೀತೆಯನ್ನು ಹೊಂದಿದಂತಹ ಒಂದು ವ್ಯಕ್ತಿತ್ವ ನಮ್ಮದಾಗ್ತದೆ ಆವಾಗ ನಾವು ಸದಾನಂದ ಚಿದಾನಂದ ಸಚಿದಾನಂದ ಸ್ವರೂಪವನ್ನು ಹೊಂದುತ್ತೇವೆ ಸತ್ ಚಿತ್ ಆನಂದ ಸ್ವರೂಪ ಆದರೆ ಅದನ್ನು ನಾವು ತಿಳ್ಕೊಳ್ತೇವೆ ಅದು ಅದೇ ನಾವು ಅಂಥೇಳಿ ನಾವು ತಿಳಿಯದೆ ಅಜ್ಞಾನದಲ್ಲಿದ್ದೇವೆ ಆವಾಗ ನಮಗೆ ಯಥಾರ್ಥದ ಅನುಭವ ಆಗ್ತದೆ ಮತ್ತು ಅದರಲ್ಲಿ ನಾವು ನೆಲೆಯಾಗ್ತೇವೆ ಆ ಅದರಲ್ಲಿ ನಾವು ನೆಲೆಯಾಗ್ತೇವೆ ನಮ್ಮ ಮನಸ್ಸು ಅದರಲ್ಲಿರ್ತದೆ ಅಂಥೇಳಿ ಆವಾಗ ಸುಖ ದುಃಖಗಳು ಇರುವುದಿಲ್ಲ ನಮಗೆ ಅಂದರೆ ಒಮ್ಮೆ ಸುಖವನ್ನು ಅನುಭವಿಸಿದವನಿಗೆ ಆಮೇಲೆ ದುಃಖ ಬಂದೇ ಬರ್ತದೆ ಹಗಲಿದ್ದವನಿಗೆ ರಾತ್ರಿ ಇದೆ ಅವೆರಡನ್ನು ಸಮಾನವಾಗಿ ತಗೊಂಡವನಿಗೆ ಯಾವುದೂ ಇಲ್ಲ ಹಾಗಾಗಿ ಸುಖ ಬೇಕು ಅಂತೇಳಿ ಸುಖ ಮಾತ್ರ ಬೇಕು ಅಂತೇಳಿ ತಿಳ್ಕೊಂಡ್ರೂ ಆಗೋದಿಲ್ಲ ಹಾಗಾಗಿ ಕರ್ಮ ಏನತಕ್ಕಂಥದ್ದು ಸುಖಕ್ಕಾಗಿ ಈಗ ವೇ ಕರ್ಮ ಅಂತೇಳಿ ಹೇಳ್ತದೆ ಅದರಲ್ಲಿ ಬರ್ತದೆ ಅದೇನು ಇಹ ಸುಖ ಅಂದರೆ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿಯ ಸಾಧನ ಅಂಥೇಳಿ ಹ್ಞೂ ಅದು ಲೌಕಿಕ ಸುಖದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದಲ್ಲಿ ಆದರೆ ತನ್ಮೂಲಕ ಕರ್ಮಯೋಗವನ್ನು ಉಂಟು ಮಾಡಿದ ಅಲ್ಲಿ ಸಂಕಲ್ಪ ಇರ್ತದೆ ಯಾವುದೋ ಒಂದು ವೈದಿಕ ಕರ್ಮಗಳಲ್ಲಿ ಆ ಕರ್ಮದ ಪ್ರಕಾರ ಮಾಡಿ ಮಾಡಿದರೆ ಸಂಕಲ್ಪದಿಂದ ಮಾಡಿದರೆ ಅದು ಆ ಫಲವನ್ನು ಕೊಡ್ತದೆ ಆದರೆ ಅದು ಅದೃಢಾಹ ಯಜ್ಞ ಯಜ್ಞ ಮೂಲಾಹ ಅಂತೇಳಿಬರ್ತವೆ ಅದು ಅದೃಢವಾದದ್ದು ಶಾಶ್ವತವಾದಲ್ಲ ಯಾವುದು ವೇದೋಕ್ತ ಕರ್ಮಗಳು ಯಜ್ಞಗಳು ಇದರಿಂದ ಸಿಕ್ಕತಕ್ಕಂಥ ಫಲ ಅಂದರೆ ಅದನ್ನು ಸಂಕಲ್ಪ ಸಹಿತವಾಗಿ ಮಾಡಿದರೆ ನಿಸ್ಸಂಕಲ್ಪನಾಗಿ ಭಕ್ತಿಯಿಂದಲೋ ಅಥವಾ ಯಾವುದೇ ಅಪೇಕ್ಷಾರಹಿತವಾಗಿ ಮಾಡಿದರೆ ಅಲ್ಲಿ ಯಾವುದೇ ಬಾಧೆ ಇಲ್ಲ ಆದರೆ ಸಂಕಲ್ಪವು ಇದ್ದು ಮಾಡಿದೆ ಇಂಥದ್ದಾಗಬೇಕು ಇಂತ ಪ್ರಾಪ್ತಿ ಆಗಬೇಕು ಅಂತಕ್ಕಂಥ ಒಂದು ಕಾಮನೆಯಿಂದ ಮಾಡಿದರೆ ಆವಾಗ ಅದು ಆ ಶಾಶ್ವತ ಫಲವನ್ನೇ ಕೊಡುತ್ತದೆ ನಾವು ಕಾಮನೆಯನ್ನು ಮಾಡುವ ಯಾವುದೋ ಚಿತ್ತಶುದ್ಧಿಯನ್ನು ಕೊಡಬೇಕು ನಮಗೆ ಮನಸ್ಸು ನಮ್ಮದು ನಿರ್ಮಲವಾಗಬೇಕು ಅಥವಾ ಆತ್ಮಜ್ಞಾನ ಬೇಕು ಅಂಥೇಳಿ ಭಾವಿಸಿ ಮಾಡಿದರೆ ಅದರಿಂದ ಯಾವುದೇ ಹಾನಿ ಇಲ್ಲ ಅಥವಾ ಮೋಕ್ಷ ಬೇಕು ಅಂತಿಲ್ವಾ ಹಾಂ ಯಾಕಂತೇಳಿದರೆ ಮೋಕ್ಷ ಅಂತೇಳಿದರೆ ಏನು ಅದೊಂದು ಕಾಮನೆಯಲ್ಲ ನಿಜವಾಗಿ ಅಂದರೆ ಮೋಕ್ಷ ಅನ್ನತಕ್ಕಂತಹದ್ದು ಬಿಡುಗಡೆ ಇದು ಲೌಕಿಕ ಕಾಮನೆಯಲ್ಲ ಅದು ಅಲೌಕಿಕವಾದಂಥ ಬಿಡುಗಡೆ ಅಂತೇಳಿ ಹೇಳಿದರೆ ಅದೇ ನಮ್ಮ ಮನಸ್ಸು ನಮ್ಮ ಯಾವುದೇ ವ್ಯಾವಹಾರಿಕ ಚಿಂತನೆಗಳಲ್ಲಿ ಅಂಟಿಕೊಳ್ಳದೇ ಇರತಕ್ಕಂಥದ್ದು ಕೇವಲ ಪಾರಮಾರ್ಥಿಕ ಚಿಂತನೆಯಲ್ಲಿ ಮಾತ್ರ ತೊಡಗಿರ್ತಕ್ಕಂಥದ್ದು ಆದರೆ ವ್ಯಾವಹಾರಿಕ ಕರ್ಮಗಳನ್ನು ಕರ್ತವ್ಯ ದೃಷ್ಟಿಯಿಂದ ಆಚರಿಸ್ತಕ್ಕಂಥದ್ದು ಅದನ್ನು ಶ್ರದ್ಧೆಯಿಂದ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಅದರಲ್ಲಿ ಫಲಾಸಕ್ತಿ ಇದ್ದು ಮಾಡತಕ್ಕಂಥದ್ದು ಅಲ್ಲ ಈ ರೀತಿಯ ಮನೋಭಾವ ಇದು ಆ ರೀತಿ ಮಾಡಿದರೆ ನಮಗೆ ಅದೇ ಅದೇ ಮೋಕ್ಷ ಅಂತ ಹೇಳಿದರೆ ಅದೇ ಇನ್ನೇನಿಲ್ಲ ಜೀವನ ಮುಕ್ತ ಅಂತ ಹೇಳ್ತಾನೆ ಬದುಕಿದ್ದಾಗಲೇ ಅವನು ಮುಕ್ತನು ಅಂತಹ ಜೀವನ್ಮುಕ್ತರು ಈಗ ಶುಕಮುನಿಗಳಿದ್ದರು ಹ್ಞೂ ಹಾಗೇ ಶಂಕರಾಚಾರ್ಯರಿದ್ದರು ಹ್ಞೂ ಬೇರೆ ಬೇರೆ ಮಹಾತ್ಮರಿದ್ದರು ಜೀವನ್ಮುಕ್ತರು ಅಂತೇಳಿ ಅವರಿಗೆ ಮರುಜನ್ಮ ಇಲ್ಲ ಅಂತ ಹೇಳ್ತಾರೆ ಆದರೆ ಬಯಸಿದರೆ ಅವರು ಹುಟ್ಟಬೋದು ಯಾಕೆ ಜೀವರ ಉದ್ಧಾರಕ್ಕಾಗಿ ಭಗವಂತ ಬಯಸಿದವನು ಕಳಿಸ್ಬೋದು ಅಥವಾ ಅವರು ಸ್ವತಃ ಹೊತ ಬರಬಹುದು ಅವರು ಬಯಸಿದಲ್ಲಿ ಹುಟ್ಟಲಿಕ್ಕಾಗ್ತದೆ ನಮ್ಮ ಹಾಗಲ್ಲ ಅವತಾರ ಅಂತೇಳಿದರೆ ಕೆಳಗಿಳಿದು ಬರ್ತಕ್ಕಂಥದ್ದು ಬೇಕಾದ ಸ್ಥಾನದಲ್ಲಿ ಅವರು ಉತ್ಪತ್ತಿ ಆಗ್ತಾರೆ ನಾವು ಎಲ್ಲೋ ಬಿದ್ದಂಥ ಬೀಜ ಅಚಾನಕ್ಕಾಗಿ ಎಲ್ಲೂ ನಾವು ಹುಟ್ಟಿ ಬರ್ತೇವೆ ಅಷ್ಟೆ ನಾವು ಅಂತೇಳಿ ಹೇಳಿದರೆ ಈಗ ನಾವು ಆತ್ಮವನ್ನು ತಿಳಿದ್ರೆ ನಮ್ಗೆ ಆ ರೀತಿಯ ಜೀವನ್ಮುಕ್ತ ಸ್ಥಿತಿ ಬರ್ತದೆ ತಿಳಿಯದಿದ್ದರೆ ಅಜ್ಞಾನದಲ್ಲಿ ಹಾಗಾಗಿ ಇಹೈವ ಈ ಜೀವನದಲ್ಲಿ ಈ ನಾವು ಜೀವಂತವಾಗಿ ಇರುವಾಗಲೀ ಆತ್ಮಜ್ಞಾನವನ್ನು ಉಟ್ಕೊಳ್ಬೇಕು ಮತ್ತೆ ಮೋಕ್ಷ ಸಿಗುವುದಲ್ಲ ಮತ್ತೆ ಸಿಗಬೇಕಿದ್ದರೆ ಇಲ್ಲಿಯೇ ನಾವು ಮುಕ್ತರಾಗಬೇಕು ಆತ್ಮಂದ್ರೆ ಏನು ಅಂತೇಳಿ ನಮಗೆ ಅನುಭವ ಆಗಬೇಕು ಅಂತೇಳಿ ಹೇಳ್ತಾರೆ ಹಾಗೆ ಇದು ಪ್ರಯೋಜನ ಅಂತ ಹೇಳ್ತಾರೆ ಹಾಗೆ ಮುಂದೆ ಇದನ್ನು ತಿಳ್ಕೊಳ್ಳೋದೇ ಇದ್ದರೆ ಹ್ಞೂ ಇಂತಿಂಥ ಅನರ್ಥಗಳಾಗ್ತವೆ ಅಂಥೇಳಿ ಹೇಳಬೇಕಲ್ಲ ನೀವು ಇಷ್ಟು ಅನರ್ಥಗಳಾಗಿವೆ ಅಂತೇಳಿ ಹೇಳಿದರೆ ಯಾರು ಹೋಗ್ತಾರೆ ಏನೇನಾಗಿದೆ ಹೇಗೆ ಅದರದ್ದೊಂದು ಕೆಲವಾದರೂ ಉದಾಹರಣೆ ಕೊಡಿ ಈಗಿನ ಕಾಲದಲ್ಲಿ ಜನರು ಎಷ್ಟೋ ಆರ್ಥಿಕ ಸಾಮಾಜಿಕ ರಾಜಕೀಯ ಸಮಸ್ಯೆಗಳಲ್ಲಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಹಣಕಾಸಿನ ಮುಗ್ಗಟ್ಟು ಹಣ ಇಲ್ಲದೆ ಅದರ ಒತ್ತಡದಲ್ಲಿದ್ದಾರೆ ಸಾಮಾಜಿಕವಾದ ಸಮಸ್ಯೆಗಳು ಅಂತೇಳಿ ಬೇರೆ ಬೇರೆ ಜಾತಿ ಧರ್ಮಗಳ ವೈಷಮ್ಯಗಳು ಕೋಲಾಹಲಗಳು ಹಾಗೆ ಆಸ್ತಿ ಪಾಸ್ತಿ ವ್ಯವಹಾರಗಳು ಪಾಲು ಅಷ್ಟು ಪಿತ್ರಾಜಿ ಅಥವಾ ಆಸ್ತಿಯಲ್ಲಿ ಪಾಲುಗಳು ಈ ಬಗ್ಗೆ ಸಾಮಾಜಿಕವಾದಂಥ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಅಂತೇಳಿ ಹೇಳಿದರೆ ಅಧಿಕಾರದ ಬಗ್ಗೆ ಶಾಸಕರಾಗತಕ್ಕಂಥದ್ದು ಅಥವಾ ಮಂತ್ರಿಗಳಾಗತಕ್ಕಂಥದ್ದು ಅದರಲ್ಲಿ ಬೇರೆ ಬೇರೆ ಗೊಂದಲಗಳು ಗೋಜಲಗಳು ಇರ್ಬೋದು ಭ್ರಷ್ಟಾಚಾರಗಳ ಒಂದು ಇದೆಲ್ಲ ಇರ್ತದೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ ಅವುಗಳನ್ನು ಬಿಡಿಸುವುದಕ್ಕೆ ದೊಡ್ಡ ದೊಡ್ಡ ಮನೆಯರು ಬೇರೆ ಬೇರೆ ದಾರಿಗಳನ್ನು ತೋರಿಸ್ತಾ ಇದ್ದಾರೆ ಒಬ್ಬರನ್ನ ನಿಮ್ಮ ಈ ಆತ್ಮವಿಚಾರದಿಂದ ಈ ಸಮಸ್ಯೆಗಳಲ್ಲಿ ಒಂದನ್ನಾದರೂ ಬಿಡಿಸ್ಲಿಕ್ಕೆ ಆಗ್ತದ ಸ್ವಲ್ಪ ಆದರೂ ಪ್ರಯೋಜನ ಆದೀತ ಅದರಲ್ಲಿ ಅದು ಆಗದಿದ್ದರೆ ಜನರಿಗೆ ಇದರ ಗೊಡವೆ ಆತಕ್ಕೆ ಈಗ ನಮ್ಮ ಲೌಕಿಕವಾಗಿ ನಾವು ಎದುರಿಸ್ತಾ ಯಾವ ಆರ್ಥಿಕ ಸಾಮಾಜಿಕ ರಾಜಕೀಯ ಸಮಸ್ಯೆಗಳಿದೆ ಅವುಗಳನ್ನು ಬಿಡಿಸ್ಲಿಕ್ಕೆ ಇದರಲ್ಲಿ ಏನಾದರೂ ಪ್ರಯೋಜನ ಉಂಟು ಸ್ವಲ್ಪ ಅದಲ್ಲ ಅಂಥೇಳಿ ಆದರೆ ಇದು ಯಾಕೆ ಪ್ರಯೋಜನ ಇಲ್ಲ ಅಂಥೇಳಿ ಆದರೆ ಕೇಳಿ ಹಾಗೆ ಉತ್ತರ ಹೇಳ್ತಾರೆ ಗುರುಗಳು ಸಚ್ಚಿದಾನಂದ್ರ ಸ್ವಾಮೀಜಿಯವರು ಮನುಷ್ಯ ಲೋ ಮನುಷ್ಯ ಲೋಕದಲ್ಲಿ ಯಾವ ತೊಡಕು ಇಲ್ಲದೆ ಆನಂದದಿಂದ ಇರಬೇಕು ಅಂಥೇಳಿ ಆದರೆ ಹೇಗೆ ವ್ಯವಹಾರ ಮಾಡಬೇಕು ಎಂತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಯಾವಾಗಲೂ ಆನಂದದಲ್ಲಿರಬೇಕಿದ್ರೆ ಅವನ ವ್ಯವಹಾರ ಯಾವ ರೀತಿ ಇರಬೇಕು ನೀವು ಹೇಳಿರತಕ್ಕಂಥ ಸಮಸ್ಯೆಗಳೆಲ್ಲ ಈ ದೊಡ್ಡ ಸಮಸ್ಯೆಯ ತುಂಡುಗಳು ಯಾವುದು ದೊಡ್ಡ ಸಮಸ್ಯೆ ಲೌಕಿಕ ವ್ಯವಹಾರ ಹೇಗಿರಬೇಕು ಎಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಇದು ಅದರ ಒಂದೊಂದು ಭಾಗ ನೀವೀಗ ಹೇಳಿರ್ತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ರಾಜಕೀಯ ಸಮಸ್ಯೆಗಳು ಅಂತೇಳಿ ಈ ದೊಡ್ಡ ಸಮಸ್ಯೆಯನ್ನು ಪೂರ್ಣ ಮಾಡಿದರೆ ನಾವು ಹೇಗೆ ವರ್ತಿಸಿದರೆ ನಮಗೆ ಸದಾನಂದ ಸಿಗ್ತದೋ ಯಾವಾಗಲೂ ಆನಂದ ಇರ್ತದೋ ಅದನ್ನು ನಾವು ತಿಳ್ಕೊಂಡ್ರೆ ಆಮೇಲೆ ಉಳಿದವೆಲ್ಲ ಎಲ್ಲ ಸಮಸ್ಯೆಗಳು ಪರಿಹಾರ ಆದ ಹಾಗೆ ಈಗ ರೋಗಕ್ಕೆ ಮೂಲವನ್ನು ಕಣ್ಣಿಡಿದು ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದರೆ ಆವಾಗ ರೋಗವಾಸಿ ಆಗ್ತದೆ ರೋಗಕ್ಕೆ ಮಾತ್ರ ಚಿಕಿತ್ಸೆ ಅದರ ಮೂಲವನ್ನು ಕಾಣದೆ ಈಗ ಉದಾಹರಣೆಗೆ ಮರಕ್ಕೆ ಮೇಲಿಂದ ಮ ಎಷ್ಟು ನೀವು ಔಷಧಿ ಅಥವಾ ಎಷ್ಟು ರಸಗೊಬ್ಬರ ಸಿಂಪಡಣೆ ಸ್ಪ್ರೇ ಮಾಡಿದರೆ ಪ್ರಯೋಜನ ಇಲ್ಲ ಅದರ ಮರದ ತುದಿಗೆ ಅಥವಾ ಮರದ ಎಲೆಗಳಿಗೆ ಮರದ ನೀರನ್ನು ಕೂಡ ಅಷ್ಟೇ ಅದರ ಮರದ ಮರದ ಆರೋಗ್ಯ ಇರ್ತಕ್ಕಂಥ ಮರದ ಬೇರಿನಲ್ಲಿ ಮರದ ಪುಷ್ಟಿ ಇರ್ತಕ್ಕಂಥ ಮರದ ಬೇರಿನಲ್ಲಿ ಮರಕ್ಕೆ ಬೆಳವಣಿಗೆ ಆಗಬೇಕಿದ್ರೆ ಅದಕ್ಕೆ ಮರದ ಬಾಯಿ ಯಾವುದು ಬೇರು ಆ ಬೇರಿಗೆ ಕೊಟ್ಟರೆ ಅದಕ್ಕೆ ಸರಿಯಾದಂತಹ ರಸಗೊಬ್ಬರಾಗಲಿ ನೀರಾಗಲಿ ಅಥವಾ ಬೇರೇನು ಕೊಟ್ಟರೆ ಆವಾಗ ಅದು ಮರಕ್ಕೆ ತಕ್ಕೊಳ್ತದೆ ಆವಾಗ ಮರ ದಷ್ಟಪುಷ್ಟವಾಗ್ತದೆ ಆರೋಗ್ಯವಂತವಾಗ್ತದೆ ಚೆನ್ನಾಗಿ ಬೆಳೀತದೆ ಚಿಗುರ್ತದೆ ಅದೇ ರೀತಿಯಲ್ಲಿ ಈ ಯಾವ್ಯಾವ ಸಮಸ್ಯೆಗಳಿವೆಯೋ ಅದು ಎಲ್ಲ ಸಮಸ್ಯೆಗಳ ಮೂಲ ಯಾವುದು ನಮ್ಮ ವ್ಯವಹಾರ ಸರಿ ಇಲ್ಲದೇ ಇರತಕ್ಕಂಥದ್ದು ನಡವಳಿಕೆ ಆ ನಡವಳಿಕೆಯನ್ನು ಸರಿ ಮಾಡುವಂತಹ ವಿದ್ಯೆ ಯಾವುದಿದೆ ಅದನ್ನು ತಿಳಿಸಿಕೊಟ್ರೆ ಆ ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿದರೆ ನಡವಳಿಕೆ ಎಲ್ಲರದ್ದು ವ್ಯವಹಾರ ಶುದ್ಧವಾದರೆ ಆವಾಗ ಉಳಿದದೆಲ್ಲ ಸರಿಯಾಗ್ತದೆ ತನ್ನಿಂದಾನೆ ನೋಡಿರ್ಬೋದು ಯಾವುದೇ ಸಮಸ್ಯೆಗಳು ಮನೆಯಲ್ಲಿರ್ಬೋದು ಅಥವಾ ಯಾವುದು ನಮ್ಮ ವ್ಯವಹಾರ ಶುದ್ಧ ಆಗ್ತಾ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತದೆ ಇದು ಅನುಭವ ಸಿದ್ಧವಾಗಿರತಂಥ ವಿಚಾರವಾಗಿರ್ತದೆ ನಾವು ವರ್ತಿಸ್ತಾ ಇರ್ತಕ್ಕಂಥದ್ದು ಸಮಾಜದೊಟ್ಟಿಗೆ ಯಾವ ರೀತಿ ಅಂತಕ್ಕಂಥದ್ದು ಅದರ ಮೇಲೆ ನಮ್ಮ ಮನೆ ತುಳಸಿ ಕೂಡ ಅದರ ಒಂದು ಸೂಚನೆ ಅಂತೇಳಿ ಹೇಳ್ತಾರೆ ಯಾರ ಮನೆಯಲ್ಲಿ ತುಳಸಿ ಚೆನ್ನಾಗಿ ಹುಲಸಾಗಿ ಬೆಳೆದಿರ್ತದೋ ಅಂಥವ್ರ ಮನೆಯವರ ಮನಸ್ಥಿತಿ ವ್ಯವಹಾರಗಳು ಚೆನ್ನಾಗಿರ್ತದೆ ಅಂತೇಳಿ ಅರ್ಥ ಅಂತೇಳಿ ಹೇಳ್ತಾರೆ ಹಾಗೇ ಒಂದೊಂದು ಸೂಚನೆಗಳು ಕೂಡ ಇದೆ ಅದಕ್ಕೆ ಬೇರೆ ಬೇರೆ ಹೀಗೆ ಆ ದೊಡ್ಡ ಸಮಸ್ಯೆಯನ್ನು ಪೂರ್ಣ ಮಾಡಿದರೆ ಪರಿಹಾರ ಮಾಡಿದರೆ ಮಿಕ್ಕೆಲ್ಲ ಸಮಸ್ಯೆಗಳಿಗೆ ಉತ್ತರ ತಾನಾಗಿ ಬರ್ತದೆ ಸಿಗ್ತದೆ ಅಂಥೇಳಿ ಅಧ್ಯಾತ್ಮ ವಿಚಾರಕ್ಕೆ ಒಟ್ಟು ಸಮಸ್ಯೆಯನ್ನು ಪೂರ್ತಿಗೊಳಿಸುವುದೇ ಉದ್ದೇಶ ಅಧ್ಯಾತ್ಮ ವಿಚಾರ ಉದ್ದೇಶ ಅದು ಆದ ಕಾರಣ ಈ ವಿಚಾರ ವ್ಯವಹಾರಕ್ಕೆ ಉಪಯೋಗ ಆದೀತೋ ಇಲ್ಲವೋ ಅಂಥೇಳಿ ಸಂಶಯ ಬೇಡ ನೀವೇ ಊಹಿಸಿಕೊಳ್ಬೋದು ಯಾಕಂದರೆ ಬುಡಕ್ಕೆ ಮದ್ದು ರೋಗ ಮೂಲಕ್ಕೆ ಔಷಧಿ ಅಧ್ಯಾತ್ಮ ಈ ಸಮಸ್ತ ಸಮ ಪರಿಹಾರ ಸಮಸ್ಯೆಗಳ ಮೂಲಕ್ಕೆ ಅಂಥೇಳಿ ಇಲ್ಲಿ ಸ್ವಾಮೀಜಿಗಳು ಗುರುಗಳು ಹೇಳ್ತಾರೆ ಇನ್ನು ಮುಂದಿನದನ್ನು ಮುಂದೆ ನೋಡೋಣ ಹರೇ ರಾಮ ಪರಬ್ರಹ್ಮಾರ್ಪಣಾ